ಬಿಸ್ಮಿಲ್ಲಾಯು ವಾಶ್ನುವರಮದಯಾಮಯನೋ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಹಾಮೀ ವಲ್ಕಿಚವೀ ಹಾಮೀಂ ಈ ಸುವ್ಯಕ್ತ ಗ್ರಂಥದಾಣಿ ಇನ್ನ ಜಲ್ನೂರೈರಚಿ ಮುನ್ನ ಕುನ್ನ ಮುದಿರಿ ನಿಶ್ಚಯವಾಗಿಯೂ ನಾವು ಇದನ್ನು ಒಂದು ಮಹಾ ಸಮರ್ಧ ರಾತ್ರಿಯಲ್ಲಿ ಅವತೀರ್ಣಗೊಳಿಸಿದೆವು ಏಕೆಂದರೆ ನಾವು ಜನರಿಗೆ ಎಚ್ಚರಿಕೆ ನೀಡಲಿಿಸಿದೆವು ಅದು ನಮ್ಮ ಅಪ್ಪಣೆಯಿಂದ ಸಕಲ ವಿಷಯಗಳ ಯುಕ್ತಿಪೂರ್ಣವಾದ ತೀರ್ಪು ಸಾದರಗೊಳಿಸುವಂತಹ ರಾತ್ರಿಯಾಗಿತ್ತು ನಾವು ಓರ್ವ ಸಂದೇಶವಾಹಕನನ್ನು ಕಳುಹಿಸಲಿದ್ದೆವು ನಿನ್ನ ಪ್ರಭುವಿನ ಅನುಗ್ರಹದ ರೂಪದಲ್ಲಿ ನಿಶ್ಚಯವಾಗಿಯೂ ಅವನೇ ಸರ್ವವನ್ನು ಆಲಿಸುವವನು ಮತ್ತು ಸರ್ವವನ್ನು ಅರಿಯುವವನಾಗಿದ್ದಾನೆ ಭೂಮಿ ಆಕಾಶಗಳ ಹಾಗೂ ಅವುಗಳ ನಡುವೆ ಇರುವ ಪ್ರತಿಯೊಂದು ವಸ್ತುವಿನ ಪ್ರಭು ನೀವು ನಿಜಕ್ಕೂ ನಂಬಿಕೆಯುಳ್ಳವರಾಗಿದ್ದರೆ ಲ ಇಲ ಇಲ್ಲ ರಬ್ಬು ಕುಮುಬ್ಬು ಕುಮುಲ್ಲೀ ಅವನ ಹೊರತು ಇತರ ಆರಾಧ್ಯರಾರೂ ಇಲ್ಲ ಜೀವಂತಗೊಳಿಸುತ್ತಾನೆ ಮತ್ತು ಮರಣ ಕೊಡುತ್ತಾನೆ ಅವನೇ ನಿಮ್ಮ ಪ್ರಭು ಮತ್ತು ನಿಮಗಿಂತ ಮುಂಚೆ ಗತಿಸಿದ ಪೂರ್ವಜರ ಪ್ರಭು ಆದರೆ ವಾಸ್ತವದಲ್ಲಿ ಇವರಿಗೆ ನಂಬಿಕೆ ಇಲ್ಲ ಅಷ್ಟೇ ಅಲ್ಲ ಇವರು ಸಂಶಯದಲ್ಲೇ ಬಿದ್ದು ಆಟವಾಡುತ್ತಿದ್ದಾರೆ ಸರಿ ಆಕಾಶವು ಸ್ಪಷ್ಟವಾದ ಹೊಗೆಯೊಂದಿಗೆ ಬಂದು ಜನರನ್ನು ಆವರಿಸಿಕೊಳ್ಳಲಿರುವ ಆ ದಿನಕ್ಕಾಗಿ ಕಾಯಿರಿ ಇದುವೇ ಯಾತನಾಮಯ ಶಿಕ್ಷೆಯಾಗಿದೆ ಇವರೀಗ ನಮ್ಮ ಪ್ರಭು ನಮ್ಮ ಮೇಲಿಂದ ಈ ಯಾತನೆಯನ್ನು ನೀಗಿಸು ನಾವು ಸತ್ಯವಿಶ್ವಾಸಿಗಳಾಗುತ್ತೇವೆ ಎನ್ನುತ್ತಿದ್ದಾರೆ ಇವರ ಅನಾಸ್ಥೆಯು ದೂರವಾಗುವುದೆಂದು ಇವರ ಬಳಿಗೆ ಪ್ರತ್ಯಕ್ಷ ಸಂದೇಶವಾಹಕ ಬಂದಿದ್ದರು ಆದರೂ ಇವರು ಅವರ ಕಡೆಗೆ ಗಮನಹರಿಸಲಿಲ್ಲ ಮತ್ತು ಇವನೊಬ್ಬ ಕಲಿಸಲ್ಪಟ್ಟ ಹುಚ್ಚ ಎಂದರು ನಾವು ಯಾತನೆಯನ್ನು ಕಿಂಚಿತ್ ಸರಿಸಿಬಿಟ್ಟರೆ ನೀವು ಮೊದಲು ಮಾಡುತ್ತಿದ್ದುದನ್ನೇ ಪುನಃ ಮಾಡುವಿರಿ ಯೌಮನಿಗೋನ್ ನಾವು ಭಾರಿ ಹೊಡೆತನ್ನಿಡಲಿರುವ ದಿನವೇ ನಾವು ನಿಮ್ಮ ಮೇಲೆ ಸೇಡು ತೀರಿಸುವ ದಿನವಾಗಿರುವುದು ರಸೂನು ಕರೀ ನಾವು ಇವರಿಗಿಂತ ಮುಂಚೆ ಫಿರ್ ಅವನ ಇದೇ ಪರೀಕ್ಷೆಗೆ ಒಳಪಡಿಸಿದ್ದೆವು ಅವರ ಬಳಿಗೆ ಓರ್ವ ಸನ್ಮಾನ್ಯ ಸಂದೇಶವಾಹಕರು ಬಂದರು ಅವರು ಹೀಗೆ ಹೇಳಿದರು ಅಲ್ಲಾಹನ ದಾಸರನ್ನು ನನ್ನ ವಶಕ್ಕೆ ಒಪ್ಪಿಸಿ ಬಿಡಿರಿ ನಾನು ನಿಮ್ಮ ಪಾಲಿಗೆ ಓರ್ವ ಪ್ರಾಮಾಣಿಕ ಸಂದೇಶವಾಹಕನಾಗಿದ್ದೇನೆ ಅಲ್ಲಾಹನ ವಿರುದ್ಧ ವಿದ್ರೋಹವೆಸಗಬೇಡಿ ನಾನು ನನ್ನ ಪ್ರವಾದಿತ್ವದ ಬಗ್ಗೆ ಸುಸ್ಪಷ್ಟ ಪುರಾವೆಯನ್ನು ನಿಮ್ಮ ಮುಂದಿಡುತ್ತೇನೆ ನೀವು ನನ್ನ ಮೇಲೆ ಹಲ್ಲೆ ನಡೆಸುವುದರ ಬಗೆಗೆ ನಾನು ನನ್ನ ಮತ್ತು ನಿಮ್ಮ ಪ್ರಭುವಿನ ಅಭಯ ಪಡೆದಿರುತ್ತೇನೆ ನೀವು ನನ್ನ ಮಾತು ಕೇಳದಿದ್ದರೆ ನನ್ನ ಮೇಲೆ ಕೈ ಮಾಡುವುದರಿಂದ ದೂರವಿರಿ ಅನ್ನಾ ಆؤلاء قೌಮ ಮುಜರಿಮೂನ್ ಕೊನೆಗೆ ಅವರು ತಮ್ಮ ಪ್ರಭುವನ್ನು ಕೂಗಿ ಇವರೊಂದು ಅಪರಾಧಿ ಜನಾಂಗದವರಾಗಿದ್ದಾರೆ ಎಂದು ಅದಕ್ಕೆ ಉತ್ತರವಾಗಿ ಹೀಗೆ ಹೇಳಲಾಯಿತು ಹಾಗಿದ್ದರೆ ನೀವು ರಾತೋರಾತ್ರಿ ನನ್ನ ದಾಸರನ್ನು ಕರೆದುಕೊಂಡು ಹೋಗಿಬಿಡಿರಿ ನಿಮ್ಮನ್ನು ಬೆನ್ನಟ್ಟಲಾಗುವುದು ಸಮುದ್ರವನ್ನು ಅದರಪಾಡಿಗೆ ಪಾಡಿಗೆ ತೆರೆದೇ ಇಡಲು ಬಿಡಿರಿ ಈ ಸೇನೆಯು ಸಂಪೂರ್ಣ ಮುಳುಗಿ ಹೋಗುವುದು ಅವರು ಅದೆಷ್ಟೋ ಉದ್ಯಾನಗಳನ್ನು ಚಿಲುಮೆಗಳನ್ನು ಹೊಲಗಳನ್ನು ಭವ್ಯ ಅರಮನೆಗಳನ್ನು ಬಿಟ್ಟು ಹೋದರು ಅವರು ಸುಖಿಸುತ್ತಿದ್ದ ಎಷ್ಟೋ ಭೋಗ ಸಾಮಗ್ರಿಗಳು ಅವರ ಹಿಂದೆಯೇ ಉಳಿದು ಬಿಟ್ಟವು ಅವರ ಅಂತ್ಯ ಹೀಗಾಯಿತು ನಾವು ಇತರರನ್ನು ಈ ವಸ್ತುಗಳ ವಾರೀ ಮಾಡಿದೆವು السماء والارض وما كانوا منظرين ترجمায় আকাশ ভাগলি ভূমিয়া গলি ಅವರಿಗೆ গি রোধিসলিল মত ಒಂದิষ্ট ಕಾಲ অবকাশවನ್ನು ಅವರಿಗೆ ನೀಡಲಾಗಲಿಲ್ಲ ولا قادنا الجين بني اسرائيل من العذاب المهين من فرعون ಹೀಗೆ ನಾವು ಬನಿ ಇಸ್ರಾ ನಿಂದನಿಯ ನಿಂದನೀಯ ಯಾತನೆಯಿಂದಲೂ ಮಿತಿ ಮೀರಿ ಸಾಗುವವರ ಪೈಕಿ ನಿಜಕ್ಕೂ ಅತ್ಯಂತ ಮೇಲ್ಮಟ್ಟದವನಾಗಿದ್ದ ಫಿರ್ ಅವನಿಂದಲೂ ಮುಕ್ತಿ ನೀಡಿದೆವು ವ ಚೈನ ಉಂ ಮಿನಯ ಚಿ ಮಸಿಹಿ ಬರ ಉಂವೀ ಅವರ ಅವಸ್ಥೆಯನ್ನು ತಿಳಿದಿರುತ್ತಲೇ ಅವರಿಗೆ ಜಗತ್ತಿನ ಇತರ ಜನಾಂಗಗಳ ಮೇಲೆ ಪ್ರಾಶಸ್ತ್ಯ ನೀಡಿದೆವು ಮತ್ತು ಸುಸ್ಪಷ್ಟ ಪರೀಕ್ಷೆಯಿದ್ದ ನಿದರ್ಶನಗಳನ್ನು ಅವರಿಗೆ ತೋರಿಸಿಕೊಟ್ಟೆವು ಇಲ ಇಲ ಊಲೂ ನ ಇಲ್ಲ ಮೌ ಚುನಲ್ ಊಲ ವನಷ್ಣು ಬಿ ಇವರು ಹೇಳುತ್ತಾರೆ ನಮ್ಮ ಪ್ರಥಮ ಬಾರಿಯ ಮೃತ್ಯುವಿನ ಹೊರತು ಬೇರೇನೂ ಇಲ್ಲ ಆ ಬಳಿಕ ನಾವು ಪುನಃ ಎಬ್ಬಿಸಲ್ಪಡಲಾರೆವು ನೀವು ಸತ್ಯವಾದಿಯಾಗಿದ್ದರೆ ನಮ್ಮ ಪೂರ್ವಜರನ್ನು ಎಬ್ಬಿಸಿ ತನ್ನಿರಿಯೂರು ಇವರು ಉತ್ತಮರೋ ಅಥವಾ ತುಬ್ಬಲ್ ಜನಾಂಗ ಮತ್ತು ಅದಕ್ಕಿಂತ ಹಿಂದಿನವರು ಉತ್ತಮರೋ ಅವರು ಅಪರಾಧಿಗಳಾಗಿದ್ದುದರಿಂದಲೇ ನಾವು ಅವರನ್ನು ನಾಶಗೊಳಿಸಿದೆವು ಈ ಭೂಮಿ ಆಕಾಶಗಳನ್ನು ಅವುಗಳ ನಡುವೆ ಇರುವ ವಸ್ತುಗಳನ್ನು ನಾವೇನು ಲೀಲೆಗಾಗಿ ಉಂಟು ಮಾಡಿದುದಲ್ಲು ಶಕ್ತಿ ನಾವು ಅವುಗಳನ್ನು ಸತ್ಯಪೂರ್ಣವಾಗಿ ಸೃಷ್ಟಿಸಿದ್ದೇವೆ ಆದರೆ ಇವರಲ್ಲಿ ಹೆಚ್ಚಿನವರು ಅರಿಯುವುದಿಲ್ಲ ಇವರೆಲ್ಲರೂ ಎಬ್ಬಿಸಲ್ಪಡಲು ನಿಶ್ಚಿತವಾಗಿರುವ ಸಮಯವು ತೀರ್ಪಿನ ದಿನವಾಗಿದೆ ಅಂದು ಯಾವನೆ ನಿಕಟ ಬಂಧು ತನ್ನ ನಿಕಟ ಬಂಧುವಿಗೆ ಸ್ವಲ್ಪವೂ ಉಪಯುಕ್ತನಾಗಲಾರನು ಮತ್ತು ಅವರಿಗೆ ಎಲ್ಲಿಂದಲೂ ಸಹಾಯ ಒದಗಲಾರದು ಇಲ್ಲಾ ಇಲ್ಲೀವ್ವ ಯಾರ ಮೇಲಾದರೂ ಅಲ್ಲಾಹನೇ ಕೃಪೆ ತೋರುವುದರ ಹೊರತು ಅವನು ಮಹಾಪ್ರಬಲನು ಕರುಣಾನಿಧಿಯೂ ಆಗಿರುತ್ತಾನೆ ಮುಲ್ಲಸೀ ಜಕ್ಕೂ ವೃಕ್ಷವು ಪಾಪಿಗಳ ಆಹಾರವಾಗಿರುವುದು ಎಣ್ಣೆಯ ಮಡ್ಡಿಯಂತೆ ಅದು ಹೊಟ್ಟೆಯೊಳಗೆ ಕುದಿಯುತ್ತಿರುದು. ಬಿಸಿ ನೀರು ಕುದಿಯುತ್ತಿರುವಂತೆ ಕುದೂಹು ಕಸಿರು ಇಲಸವ ಇಲ್ ಜಹೀ ಇವನನ್ನು ಹಿಡಿಯಿರಿ ದರ ದರನೆ ನರಕದ ನಡು ಮಧ್ಯಕ್ಕೆ ಒಯ್ಯಿರಿ ಮತ್ತು ಇವನ ತಲೆಯ ಮೇಲೆ ಕುದಿಯುವ ನೀರಿನ ಯಾತನೆಯನ್ನು ಸುರಿದು ಬಿಡಿರಿ ಇದರ ರುಚಿಯನ್ನು ಸವಿದುಕೋ ನೀನೊಬ್ಬ ಮಹಾ ಮರ್ಯಾದಸ್ಥೆ ನೀವೆಲ್ಲ ಸಂದೇಹ ಪಡುತ್ತಿದ್ದುದು ಇದರ ಬಗೆ ಆಗಿದೆ ಇನ್ನಲ್ ದೇವ ಭಯವುಳ್ಳವರು ಶಾಂತಿಧಾಮದಲ್ಲಿರುವರು ಸ್ವರ್ಗೋದ್ಯಾನಗಳಲ್ಲೂ ಚಿಲುಮೆಗಳಲ್ಲೂ ಎಲ್ ದೂನಿ ರೇಷ್ಮೆ ಜರತ್ತಾರಿ ಬಟ್ಟೆಗಳನ್ನು ಉಟ್ಟುಕೊಂಡು ಎದುರ್ವದುರಾಗಿ ಕುಳಿತಿರುವರುದರಿ ಕವಚೂರಿ ಇದು ಅವರ ವೈಭವ ಮತ್ತು ನಾವು ಹರಿನಾಕ್ಷಿಗಳುಳ್ಳ ಸುಂದರಾಂಗನೆಯರೊಂದಿಗೆ ಅವರ ವಿವಾಹ ಮಾಡಿಸುವೆವು ಯೂ ನಸಿಹಿ ಸಖಿ ನಮಿನೀನ್ ಅಲ್ಲಿ ಅವರು ನಿಶ್ಚಿಂತರಾಗಿ ಎಲ್ಲ ತರದ ರುಚಿಕರವಾದ ವಸ್ತುಗಳನ್ನು ತರಿಸಿಕೊಳ್ಳುವರು ಭೂಲೋಕದಲ್ಲಿ ಬಂದ ಮರಣದ ಹೊರತು ಅಲ್ಲಿ ಅವರೆಂದು ಮರಣದ ರುಚಿಯನ್ನು ಸವಿಯಲಾರರು ಅಲ್ಲಾಹನು ತನ್ನ ಅನುಗ್ರಹದಿಂದ ಅವರನ್ನು ನರಕಯಾತನೆಯಿಂದ ರಕ್ಷಿಸುವನು ಇದೇ ಅತಿದೊಡ್ಡ ಯಶಸ್ಸು ಸಂದೇಶವಾಹಕರೆ ಇವರು ಉಪದೇಶ ಪಡೆಯಲೆಂದು ನಾವು ಈ ಗ್ರಂಥವನ್ನು ನಿಮ್ಮ ಭಾಷೆಯಲ್ಲಿ ಸರಳಗೊಳಿಸಿದ್ದೇವೆ ಉಕ್ತೂ ಇನ್ನು ನೀವು ಕಾಯಿರಿ ಇವರು ಕಾಯುತ್ತಿದ್ದಾರೆ